ಮುಂದಿನ ಪದ್ಯದಲ್ಲಿ ಲಕ್ಷ್ಮೀ ದೇವಿಯನ್ನು ಕೊಂಡಾಡ್ತಾರೆ ಪರಮಪುರುಷನ ರೂಪ ಗುಣವನ್ನು ಸರಸಿ ಕಾಂಬಳು ಪ್ರಭದಂದದಿ ನಿರುಪಮಳು ನಿರ್ದುಷ್ಟ ಸುಖ ಸಂಪೂರ್ಣನೆನಿಸುವಳು ಹರಿಗೆ ಧಾಮತ್ರಯವೆನಿಸಿ ಆಭರಣ ವಸನ ಆಯುಧಗಳಾಗಿ ಇದ್ದು ಅರಿಗಳನ್ನೇ ಸಂಹರಿಸುವಳು ಅಕ್ಷರಳೆನಿಸಿಕೊಂಡು ಸರ್ವೋತ್ತಮನಾದ ಪರಮಪುರುಷನಾದ ಭಗವಂತನ ರೂಪ ಗುಣಗಳನ್ನು ತನ್ನ ಯೋಗ್ಯತೆಗೆ ಅನುಗುಣವಾಗಿ ಮಹಾಲಕ್ಷ್ಮೀ ದೇವಿ ಗಂಗಾ ಪ್ರವಾಹದಂತೆ ನಿರಂತರದಲ್ಲಿ ಪರಮಾತ್ಮನನ್ನ ಕಾಣ್ತಾಳೆ ಅನುಪಮಳು ಲಕ್ಷ್ಮೀದೇವಿ ನಿರ್ದುಷ್ಟವಾದ ಸುಖದಿಂದ ಪರಿಪೂರ್ಣಲಾಗಿದ್ದಾಳೆ ಪರಮಾತ್ಮನಿಗೆ ಮೂರು ಧಾಮಗಳು ಅಂತ ಅನಿಸಿ ಆಭರಣ ವಸ್ತ್ರ ಆಯುಧಗಳ ರೂಪವನ್ನು ತಗೊಂಡು ಅಕ್ಷರಳು ಅಂತ ಕರೆಸಿಕೊಂಡು ಶತ್ರುಗಳನ್ನು ಸಂಹಾರ ಮಾಡ್ತಾಳೆ ಧಾಮತ್ರಯ ಅಂದರೆ ಶ್ವೇತದ್ವೀಪ ಅನಂತಾಸನ ಮತ್ತು ವೈಕುಂಠ ಮಹಾಲಕ್ಷ್ಮೀ ದೇವಿ ಭಗವಂತನನ್ನ ಆಭರಣ ವಸ್ತ್ರ ಆಯುಧಗಳ ರೂಪದಲ್ಲಿದ್ದು ಸದಾ ಸೇವೆ ಮಾಡ್ತಾಳೆ ಅನ್ನೋ ವಿಶೇಷ ಪ್ರಮೇಯವನ್ನು ತಿಳಿಸ್ತಾರೆ ದಾಸರು ಹೇಳ್ತಾರಲ್ಲ ಏನು ಧನ್ಯಳೋ ಲಖುಮಿ ಎಂಥ ಮಾನ್ಯೇಳೋ ಅಂತ ಛತ್ರ ಚಾಮಾರ ವ್ಯಜನ ಪರ್ಯಂಕ ಪಾತ್ರರೂಪದಲ್ಲಿ ನಿಂತು ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿ ಹಳು ಏನು ಧನ್ಯಳೋ ಲಖುಮಿ ಎಂಥ ಮಾನ್ಯೇಳೋ ಅಂತ ಶ್ರೀರೇವ ಲೋಕರೂಪೇಣ ವಿಷ್ಣು ಸ್ತಿಷ್ಠತಿ ತರ್ವದ ಅತೋ ಹಿ ವೈಷ್ಣವಾಲೋಕ ನಿತ್ಯಸ್ತೆ ಚೇತನಾಪಿ ಲಕ್ಷ್ಮಿ ದೇವಿ ವಿಷ್ಣುವಿಗೆ ಮೂರು ಲೋಕಗಳ ರೂಪದಿಂದ ಇರ್ತಾಳೆ ಆದ್ದರಿಂದ ವಿಷ್ಣು ಲೋಕಗಳೆಲ್ಲವೂ ಕೂಡ ಚೇತನ ಸ್ವರೂಪವಾಗಿದ್ದು ನಿತ್ಯವಾಗಿ ಇರತ್ತೆ ಅಂತ ಅಗ್ನಿಪುರಾಣ ಮೊದಲಾದವುಗಳಲ್ಲಿ ತಿಳಿಸ್ತಾರೆ ಹಾಗೆ ಲಕ್ಷ್ಮಾತ್ಮ ಲಕ್ಷ್ಮ್ಯಾತ್ಮಕವಾಗಿರುವಂಥದ್ದು ತ್ರಿಧಾಮಗಳು ಶ್ವೇತದ್ವೀಪ ಅನಂತಾಸನ ವೈಕುಂಠ ಹಾಗಾಗಿ ಲಕ್ಷ್ಮೀದೇವಿ ತನ್ನೊಳಗೇ ಭಗವಂತನನ್ನು ಇಟ್ಕೊಂಡು ತಾನೇ ವಸ್ತ್ರ ಆಭರಣ ಆಯುಧ ಎಲ್ಲ ಆಗಿ ಭಗವಂತನನ್ನು ಸಿಂಗಾರ ಮಾಡಿ ನಿರಂತರವಾಗಿ ನೋಡ್ತಾ ತಾನೇ ದುರ್ಗಾ ರೂಪದಿಂದ ಶತ್ರುಗಳನ್ನು ಸಂಹಾರ ಮಾಡ್ತಾಳೆ ದೇವತಾ ತಾರತಮ್ಯಕ್ಕೆ ಹರಿಭಕ್ತಿ ಮತ್ತು ಭಕ್ತಿ ರಸದ ಅನುಭವಗಳೇ ಮಾನದಂಡ ಭಕ್ತಿಯಲ್ಲಿ ಶ್ರೀದೇವಿ ನಿರೂಪ ಭಕ್ತಿ ರಸದಲ್ಲಿ ಮುಳುಗಿ ನಿರ್ದುಷ್ಟ ಸುಖಮಯವಾಗಿ ಭಗವಂತನ ಗುಣಗಳನ್ನು ಹಾಡಿ ಲಕ್ಷ್ಮಿ ದೇವಿ ಏನು ಧನ್ಯಳೋ ಲಕುಮಿ ಅವಳಿಗೆ ಸಮರಾದವರು ಯಾರೂ ಇಲ್ಲ ಪರಮಾತ್ಮ ಅವಳಿಗಿಂತ ಅನಂತ ಗುಣಗಳಿಂದ ಉತ್ತಮ ಲಕ್ಷ್ಮೀದೇವಿ ದೇಶತಃ ಕಾಲತಃ ಪರಮಾತ್ಮನಿಗೆ ಸಮಳು ಅನಂತ ಗುಣಗಳಿಂದ ಕಡಿಮೆ ಪರಮಾತ್ಮ ಅನಾದಿನಿತ್ಯನಾಗಿ ಇರ್ತಾನೆ ಯಾವ ವಿಧವಾದ ವಿಕಾರಗಳು ಯಾವುದೂ ಇಲ್ಲ ಯಾವತ್ತೂ ಇಲ್ಲ ಶಶ್ವತ ಪ್ರಕಾರನಾಗಿ ಏಕಪ್ರಕಾರನಾಗಿ ಇರ್ತಾನೆ ಪುರಾತನ ಪುರುಷ ಆದ್ದರಿಂದ ಇಂತಹ ಪರಮಾತ್ಮ ನಿತ್ಯ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಪರಮಾತ್ಮ ಸಕಲ ದೋಷ ದೂರ ಇಂತಹ ಪರಮಾತ್ಮ ನಿಗಮ ವೇದ್ಯ ಅಂದರೆ ಸದಾಗಮೈಕ ವಿಜ್ಞೇಯಂ ಅಂತ ಆಗಮಗಳಿಂದಲೇ ಪರಮಾತ್ಮನನ್ನು ತಿಳ್ಕೋಬೇಕು ಶಾಸ್ತ್ರಯೋ ನಿತ್ವಾ ಪರಮಾತ್ಮನೇ ವೇದಗಳ ಮುಖ್ಯ ವಿಷಯ ಭಗವಂತನ ಅನಂತಾನಂತ ಗುಣ ಕ್ರಿಯಾ ರೂಪ ವಿಶೇಷಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವಂತಹ ಶಬ್ದ ಸಮೂಹವೇ ವೇದಗಳು ವೇದಗಳು ಅನಾದಿನಿತ್ಯ ಮತ್ತು ನಿರ್ದೋಷಗಳು ಆದ್ದರಿಂದ ನಿತ್ಯ ಮತ್ತು ನಿರ್ಮಲ ಎರಡೂ ಶಬ್ದಗಳು ಕೂಡ ವೇದಗಳಿಗೆ ವಿಶೇಷಣಗಳನ್ನು ಕೊಟ್ಟಿರುವುದು ಅಂತ ಇಂತಹ ಸದಾಗಮೇಕ ವೇದ್ಯನಾಗಿರ್ತಕ್ಕಂಥ ಪರಮಾತ್ಮ ಜನನ ಮರಣ ದೋಷ ವಿದೂರನಾಗಿರೋನು ಜಾತಸ್ಸೆ ಮರಣಂ ಧ್ರುವಂ ಅಂತ ಜನನವಿದ್ದವರಿಗೆ ಮರಣ ಪರಮಾತ್ಮ ಅಜ ಜನನವೂ ಇಲ್ಲ ಜನನ ಇಲ್ಲದೆ ಇರೋದರಿಂದ ಮರಣವೂ ಇಲ್ಲ ಆದ್ದರಿಂದ ಉತ್ಪತ್ತಿ ಸ್ಥಿತಿಲಯ ವರ್ಜಿತನಾದವನು ಪರಮಾತ್ಮಿ ಯಾವ ದೋಷಗಳು ಕೂಡ ಇಲ್ಲ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಸ್ತುತ್ಯ ಸರ್ವೋತ್ತಮ ಸರ್ವಶ್ರೇಷ್ಠ ಸರ್ವ ದೇವತಾಗಣದಿಂದ ಪರಮ ಮುಖ್ಯ ವೃತ್ತಿಯಿಂದ ಪೂಜ್ಯನಾದವನು ಪರಮಾತ್ಮ ಇಂತಹ ಅದ್ಭುತವಾಗಿರ್ತಕ್ಕಂಥ ಚರಾಚರಾತ್ಮಕವಾಗಿರ್ತಕ್ಕಂಥ ಜಗತ್ತು ಭಗವಂತನಿಂದ ನಿಯಮನ ಮಾಡಲ್ಪಟ್ಟಿದೆ ಇದರಿಂದ ಪ್ರಸಿದ್ಧ ಪುರುಷ ಯಾಕೆಂದ್ರೆ ಸರ್ವ ಪ್ರೇರಕ ಸರ್ವನಿಯಾಮಕ ಸರ್ವಧಾರಕತ್ವ ಸರ್ವತ್ರ ವ್ಯಾಪ್ತತ್ವ ಸರ್ವಜ್ಞತ್ವ ಎಲ್ಲ ಗುಣಗಳು ಕೂಡ ಪರಮಾತ್ಮನಲ್ಲೇ ಇರೋದು ಸಮಭ್ಯದಿಕ ಶೂನ್ಯ ಅದರಿಂದ ಅವನೇ ಸರ್ವದೇವೋತ್ತಮ ಮುಕ್ತ ಅಮುಕ್ತ ಗಣಸೇವ್ಯ ಲಿಂಗಭಂಗವನ್ನು ಹೊಂದಿ ಸ್ವಸ್ವರೂಪ ಆನಂದ ಆವಿರ್ಭಾವ ನಿತ್ಯ ಮುಕ್ತಿ ಸುಖವನ್ನು ಹೊಂದಿರುವ ಸಕಲ ಮುಕ್ತ ಜೀವರು ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಸಲಿಂಗ ಅಂದ್ರೆ ಇನ್ನು ಲಿಂಗ ದೇಹ ಇರುವಂತಹ ಇನ್ನು ಸಾಧನೆಯಲ್ಲಿರುವಂತಹ ಸಮಸ್ತ ಅಮುಕ್ತ ಚೇತನರಿಂದ ಸಜ್ಜನರಿಂದ ಸಂಸೇವ್ಯಮಾನ ಅದರಿಂದ ಮುಕ್ತ ಅಮುಕ್ತ ಗಣಸೇವ್ಯ ಸತ್ಯಕಾಮ ಅಂದರೆ ಸತ್ಯ ಸಂಕಲ್ಪ ಶರಣ್ಯ ಎಲ್ಲ ಭಗವದ್ಭಕ್ತರು ಕೂಡ ಪರಮಾತ್ಮನನ್ನೇ ಶರಣ ಹೊಂದುತ್ತಾರೆ ಅನ್ಯಾ ಶರಣ ತ್ವಮೇವ ಶರಣ ಮಮ್ಮ ತಸ್ಮತ್ ಕಾರುಣ್ಯ ಭಾವೇನ ರಕ್ಷರಕ್ಷಧನಾರ್ಥನಾಥ್ ಆದರೆ ಪರಮಾತ್ಮ ಯಾರಿಗೂ ಕೂಡ ಶರಣಾಗತನಾಗೋದಿಲ್ಲ ಸರ್ವತಂತ್ರ ಸ್ವತಂತ್ರ ಅದರಿಂದ ಶರಣ್ಯ ಇಂತಹ ಪರಮಾತ್ಮ ಶಾಶ್ವತ ಅಂದರೆ ಚತುರ್ವಿಧ ನಾಶರಹಿತ ಅನಿತ್ಯತ್ವಂ ದೇಹ ದುಃಖ ಪ್ರಾಪ್ತಿಯರ್ ಅಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ಯಾವ ರೀತಿಯ ನಾಶಗಳು ಇಲ್ಲದೆ ಇರತಕ್ಕಂಥವನು ಪರಮಾತ್ಮ ಶಾಶ್ವತ ಶಾಶ್ವತ ಏಕ ಪ್ರಕಾರನಾಗಿ ಇರ್ತಾನೆ ನೃತ್ಯವತ್ಸಲ ತನ್ನ ಭಕ್ತರಲ್ಲಿ ಅತ್ಯಂತ ಪ್ರೀತಿಯನ್ನು ಹೊಂದಿರೋನು ವೃತ್ಯರು ಅಂತ ಯಾರು ಅಂದರೆ ಪಂಚಭೇದ ಹರಿ ಸರ್ವೋತ್ತಮತ್ವ ವಾಯುಜೀವೋತ್ತಮತ್ವ ಪಂಚಭೇದ ತಾರತಮ್ಯ ಜಗತ್ ಸತ್ಯತ್ವ ಇತ್ಯಾದಿ ಎಲ್ಲ ಜ್ಞಾನವನ್ನು ಗುರುಮುಖದಿಂದ ನಿಶ್ಚಯವಾಗಿ ಪಡ್ಕೊಂಡು ಅದನ್ನು ಉಪಾಸನೆ ಮಾಡುವಂತಹ ಭಕ್ತರು ಅವರನ್ನು ಕಂಡರೆ ಭಗವಂತನಿಗೆ ಅತ್ಯಂತ ಪ್ರೀತಿ ಇಂತಹ ಪರಮಾತ್ಮ ಭಯ ಈ ಸಾಧಕರಿಗೆ ಸಂಸಾರ ಮಹಾಭಯವೇ ಭಯಕ್ಕೆ ಕಾರಣ ಆಗಿರುವಂಥದ್ದು ಜೀವರನ್ನು ಸಂಸಾರ ಸಾಗರದಿಂದ ಉದ್ಧಾರ ಮಾಡಿ ಅವರಿಗೆ ಬಂದಿರತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಅದಿ ದೈವಿಕ ಅದಿ ಭೌತಿಕ ಆಧ್ಯಾತ್ಮಿಕ ಎಲ್ಲ ದುಃಖಗಳನ್ನು ಪರಿಹಾರ ಮಾಡಿ ಅವರ ಭಯವನ್ನು ದೂರ ಮಾಡೋದ್ರಿಂದ ಭಯ ನಿವಾರಕ ಭಯಕೃತ್ ಭಯನಾಶನ ಸಜ್ಜನರು ಪ್ರಾರಬ್ಧ ಕರ್ಮವಶಾತ್ ಅತ್ವ ಅಜ್ಞಾತವಾಗಿ ಕಾರಣಾಂತರದಿಂದ ಅಧರ್ಮದ ಮಾರ್ಗದಲ್ಲಿದ್ದರೆ ಭಗವಂತ ಅವರಿಗೆ ಭಯವನ್ನ ಉಂಟು ಮಾಡಿ ಅವರ ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತರೂಪವಾಗಿ ಭಗವಂತನನ್ನು ವಿಶೇಷವಾಗಿ ಸ್ತೋತ್ರ ಮಾಡುವಂತೆ ಮಾಡಿ ಶರಣಾಗತರಾದಾಗ ಅವರ ಭಯವನ್ನ ಪರಿಹಾರ ಮಾಡ್ತಾನೆ ಇಂಥ ಪರಮಾತ್ಮ ಸಂಪ್ರಿಯ ನೈಜವಾದ ಪ್ರೀತಿಯನ್ನು ತೋರಿಸ್ತಾನೆ ನಿಷ್ಕಾಪಠ್ಯವಾದ ಪ್ರೀತಿಯನ್ನು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸೃಷ್ಟ್ಯಾಧಿ ಅಷ್ಟಕರ್ತೃತ್ವವನ್ನು ಕೂಡ ಸ್ವತಂತ್ರತ್ವೇನ ಮಾಡುವಂಥವನು ಪರಮಾತ್ಮ ಪರಾಪೇಕ್ಷೆ ಇಲ್ಲದೆ ಮಾಡ್ತಾನೆ ಇಂತಹ ಜಗನ್ನಾಥ ನೀನೇ ಈ ಜಗತ್ತಿಗೆ ಮಹಾಪ್ರಭು ಮಾಂಪಾಹಿ ನನ್ನನ್ನು ರಕ್ಷಣೆ ಮಾಡುವಂಥ ಪರಮಾತ್ಮನ ಗುಣಗಳನ್ನೆಲ್ಲ ತಿಳಿಸಿದರು ಆ ಎಲ್ಲ ಗುಣಗಳನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಕ್ಕಂಥವಳು ಮೊಟ್ಟ ಪರಮಾತ್ಮನಿಗೆ ದೇಶತಃ ಕಾಲತಃ ಸಮಳು ಅನಂತ ಗುಣಗಳಿಂದ ಕಡಿಮೆಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅಂತಹ ಸರ್ವೋತ್ತಮನಾದ ಪರಮಾತ್ಮನ ಗುಣವನ್ನು ಪರಶುಕ್ಲತ್ರಯರಲ್ಲಿ ಸೇರಿರುವಂತಹ ಪರಮಾತ್ಮನ ಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಪರಮಾತ್ಮನೇ ಸರ್ವೋತ್ಕೃಷ್ಟ ಇತ್ಯಾದಿ ಎಲ್ಲ ಉಪಾಸನೆಯನ್ನು ಮಾಡ್ತಾಳೆ ಅಚ್ಚಿನ್ನ ಭಕ್ತಳು ಅಕ್ಷರ ಪುರುಷಳು ಇಂತಹ ಪರಮಾತ್ಮ ಪರಮ ಪುರುಷ ಪುರುಷ ಬ್ರಹ್ಮಾಂಡದ ಒಳಗೂ ಹೊರಗು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಸರ್ವಚೇತನರ ಸರ್ವ ಜಡಗಳಲ್ಲೂ ಕೂಡ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮ ಪುರುಷ ಅಂತಹ ಪರಮಪುರುಷನ ರೂಪ ಗುಣ ಕ್ರಿಯಾದಿಗಳು ಅನಂತಾನಂತ ಎಣಿಕೆಗೂ ಸಾಧ್ಯ ಇಲ್ಲ ಅದು ಅಪರಿಚ್ಛಿನ್ನವಾದದ್ದು ಭಗವಂತನ ಸ್ವರೂಪಭೂತವಾಗಿರ್ತಕ್ಕಂಥ ಲಕ್ಷಣಗಳು ಇಂತಹ ಅನಂತಾನಂತ ಗುಣವಿಶೇಷಗಳು ರೂಪವಿಶೇಷಗಳು ಕ್ರಿಯಾವಿಶೇಷಗಳು ಎಲ್ಲ ತುಂಬಿ ಹರಿಯುವಂತಹ ಪ್ರವಾಹದಂತೆ ನಿತ್ಯನೂತನವಾಗಿ ಇದೆ ಅವು ಅಪರಿಮಿತ ಎಣಿಕೆ ಮಾಡೋದು ಸಾಧ್ಯ ಇಲ್ಲ ಅಗಣಿತ ನದಿಯಲ್ಲಿ ಪ್ರವಾಹ ಹೇಗೆ ಒಂದಾದ ಮೇಲೊಂದು ನಿರಂತರವಾಗಿ ಬರುತ್ತೋ ಆ ರೀತಿಯಾಗಿ ಅದಕ್ಕೆ ಆದಿ ಮಧ್ಯ ಅಂತ್ಯ ಅಂತ ಇಲ್ಲ ನಿರಂತರವಾಗಿ ಭಗವಂತನ ರೂಪ ಗುಣ ಕ್ರಿಯಾದಿಗಳೆಲ್ಲ ಪ್ರವಾಹದ ಅಂತ ಉಪಮೆಯನ್ನು ಕೊಡ್ತಾರೆ ಲಕ್ಷ್ಮೀದೇವಿ ಭಗವಂತನ ವಕ್ಷೋ ನಿವಾಸಿನಿ ನಿತ್ಯತ್ವ ಲಕ್ಷ್ಮೀ ಮತ್ತು ಪರಮಾತ್ಮನಿಗೆ ಎಂದೆಂದಿಗೂ ವಿಯೋಗ ಇಲ್ಲ ಹೀಗೆ ಪರಮಾತ್ಮನಿಂದ ವಿಯೋಗರಹಿತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಪರಮಪುರುಷನಾದ ಪರಮಾತ್ಮನ ಅನಂತ ಅನಂತ ರೂಪ ಗುಣ ಕ್ರಿಯಾದಿಗಳನ್ನು ತನ್ನ ಯೋಗ್ಯತಾನುಸಾರ ಪ್ರತ್ಯಕ್ಷವಾಗಿ ಕಂಡು ಉಪಾಸನೆಯನ್ನು ಮಾಡ್ತಾಳೆ ಪ್ರತಿ ಕ್ಷಣಕ್ಕೂ ನಿತ್ಯನೂತನವಾಗಿ ಭಗವಂತ ಅವಳಿಗೆ ಗೋಚರನಾಗ್ತಾನೆ ಆದರೂ ಕೂಡ ಸಾಕಲ್ಲಿಯನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅವಳ ಯೋಗ್ಯತೆಗೆ ತಕ್ಕಂತೆ ಅದಕ್ಕನುಸಾರವಾಗಿ ಲಕ್ಷ್ಮೀದೇವಿ ಪರಮಾತ್ಮನ ಗುಣ ರೂಪ ಕ್ರಿಯಾವಿಶೇಷಗಳನ್ನು ತಿಳಿತಾಳೆ ಜೀವಕೋಟಿ ಪ್ರವಿಷ್ಟರಾಗಿರ್ತಕ್ಕಂಥ ಬ್ರಹ್ಮವಾಯುಗಳಿಗಿಂತ ಕೋಟಿ ಗುಣದಿಂದ ಉತ್ತಮಳಾದವಳು ಲಕ್ಷ್ಮೀದೇವಿ ಪರಮಾತ್ಮನಿಗಿಂತ ಅನಂತ ಗುಣಗಳಿಂದ ಕಡಿಮೆ ಪರಮಾತ್ಮನ ನಂತರ ಲಕ್ಷ್ಮೀದೇವಿಗೆ ಸಮರು ಅಧಿಕರು ಆಗಿರ್ತಕ್ಕಂಥ ಚೇತನರು ಮತ್ಯಾರೂ ಇಲ್ಲ ಆದ್ದರಿಂದ ಅವಳಿಗೆ ನಿರುಪಮಮಳು ಅಂದರೆ ಉಪಮಾರಹಿತಳು ಅಂತ ಅರ್ಥ ಇಂತಹ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ಲಿಂಗ ದೇಹದ ಸಂಬಂಧವೇ ತ್ರಿಗುಣಕ್ಕೆ ಅಭಿಮಾನಿ ಅವಳು ನಿತ್ಯ ಮುಕ್ತಳು ಪ್ರಾಕೃತ ಗುಣಜನ್ಯವಾಗಿರ್ತಕ್ಕಂಥ ದುಃಖಾದಿ ಲೇಪವೂ ಇಲ್ಲ ಆದ್ದರಿಂದ ನಿತ್ಯ ಮುಕ್ತಳು ನಿರ್ವಿಕಾರಳು ಆಗಿರ್ತಕ್ಕಂಥ ನಿರುಪವಮನ ಪತ್ನಿ ಲಕ್ಷ್ಮೀದೇವಿ ನಿರ್ಧುಕ್ಕಳು ಪ್ರಾಕೃತ ಗುಣರಾಹಿತ್ಯಳಾದವಳು ಸುಖ ಸಂಪೂರ್ಣ ನೆನೆಸುವಳು ಇಂತಹ ಲಕ್ಷ್ಮೀದೇವಿ ನಿರ್ವಿಕಾರಳು ಜ್ಞಾನಾನಂದ ಪರಿಪೂರ್ಣಳು ಅಂದರೆ ತನ್ನ ಯೋಗ್ಯತೆಗೆ ಪರಮಾತ್ಮನಿಗೆ ನಿವಾಸ ಸ್ಥಾನವಾಗಿರ್ತಕ್ಕಂಥ ವೈಕುಂಠ ಶ್ವೇತದ್ವೀಪ ಅನಂತಾಸನ ಅಮುಕ್ತಿ ಮುಕ್ತಿ ಧಾಮತ್ರಯಗಳು ಕೂಡ ಲಕ್ಷ್ಮಾತ್ಮಕವಾಗಿ ಇರುವಂಥದ್ದು ಅಲ್ಲಿ ಮೋಕ್ಷಪ್ರದನಾಗಿರ್ತಕ್ಕಂಥ ವಾಸುದೇವ ರೂಪಿ ಪರಮಾತ್ಮನನ್ನ ನಾನಾ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾಳೆ ಭಗವಂತ ಧಾರಣೆ ಮಾಡಿರುವಂತಹ ವೈಜಯಂತಿಯನ್ನು ಹಾರ ಕಿರೀಟ ಕುಂಡಲಾದಿ ನಾನಾ ವಿಧವಾಗಿರ್ತಕ್ಕಂಥ ಆಭರಣ ರೂಪಗಳಲ್ಲಿ ತಾನೇ ಇದ್ದು ನಿತ್ಯದಲ್ಲೂ ಸದಾಕಾಲ ನಿರಂತರವಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾಳೆ ಪರಮಾತ್ಮ ಧರಿಸಿರುವಂತಹ ಪೀತಾಂಬರ ಮೇಲು ವಸ್ತ್ರ ಟೊಂಕದ ಪಟ್ಟಿ ನಾನಾ ರೀತಿಯಾಗಿರ್ತಕ್ಕಂಥ ಆಭರಣಗಳು ಎಲ್ಲವೂ ಕೂಡ ಲಕ್ಷ್ಮ್ಯಾತ್ಮಕವಾಗೇ ಇರುವಂತದ್ದು ಪರಮಾತ್ಮ ಧಾರಣೆ ಮಾಡಿರುವಂತಹ ಶಂಕ ಚಕ್ರ ಗದಾ ಪದ್ಮಾದಿ ಆಯುಧಗಳ ರೂಪದಲ್ಲೂ ನಿರಂತರ ಪರಮಾತ್ಮನನ್ನು ಲಕ್ಷ್ಮೀದೇವಿ ಸ್ತೋತ್ರ ಮಾಡ್ತಾಳೆ ಸೇವಾ ಮಾಡ್ತಾಳೆ ಅದರಿಂದನೇ ಏನು ಧನ್ಯೇಳು ಲಕ್ಷ್ಮಿ ಎಂಥ ಮಾನ್ಯೇಳು ಅಂತ ದಾಸರು ಹಾಡಿರುವಂಥದ್ದು ಹೀಗೆ ಭಗವಂತನ ಆಯುಧ ರೂಪಗಳಾಗಿ ಭಗವದ್ವೇಷಗಳಾಗಿರ್ತಕ್ಕಂಥ ಹಸುರರನ್ನು ದುರ್ಗಾ ರೂಪದಿಂದ ಸಂಹಾರ ಮಾಡ್ತಾಳೆ ಅರಿಗಳನ್ನು ಸಂಹರಿಪಳು ನಿತ್ಯ ಮುಕ್ತಳು ನಿರ್ವಿಕಾರಳು ಆಗಿರ್ತಕ್ಕಂಥ ಲಕ್ಷ್ಮೀದೇವಿ ನಾಶರಹಿತಳು ಭಗವಂತನಂತೆ ಶಶ್ವದೇಕ ಪ್ರಕಾರಗಳಾಗಿರ್ತಾಳೆ ಅಕ್ಷರ ಪುರುಷಳು ಕ್ಷರ ಅಂದರೆ ನಾಶ ದೇಹನಾಶ ಇರುವಂಥವರು ಅಕ್ಷರ ಅಂದರೆ ದೇಹ ನಾಶರಹಿತರು ಅಂತ ಹೀಗೆ ಲಕ್ಷ್ಮೀ ಕೂಡ ಇಲ್ಲಿ ಸ್ತೋತ್ರವನ್ನು ಮಾಡ್ತಾರೆ